ಸ್ವತಂತ್ರವೋ ಅತಂತ್ರವೋ ತಿಪ್ಪು ಸುಲ್ತಾನ್ ಸಾಹೇಬರು ತಮ್ಮ ರಾಜ್ಯದ ಮೇಲೆ ಮರಾಠರು ದಾಳಿ ಮಾಡುತ್ತಿದ್ದಾರೆಂದು ಅಂದಿನ ಶೃಂಗೇರಿ ಸ್ವಾಮಿಗಳಿಗೆ ದೂರು ಹೇಳಿಕೊಂಡರು ಸ್ವಾಮಿಗಳು ಪ್ರತ್ಯುತ್ತರ ಹೇಳುತ್ತಾ ಹಸಬ್ ಹಸದ್ ಬಿಹಿ ಕ್ರಿಯತೆ ಕರ್ಮ ಋದಬ್ಬಿಹಿರನುಭೂಯತೆ ನಗುನಗುತ್ತಾ ಮಾಡಿದ್ದರೆ ಮಾಡಿದ್ದರ ಫಲವನ್ನು ಅಳು ಅಳುತ್ತ ಅನುಭವಿಸಬೇಕಾಗುತ್ತದೆ ಎಂದರಂತೆ ನಮ್ಮ ದೇಶದ ಸ್ವಾತಂತ್ರ್ಯ ಹುಟ್ಟಿದ ರೀತಿಯನ್ನು ನೆನಪಿಗೆ ತಂದುಕೊಂಡರೆ ಅದು ಬೆಳೆಯುತ್ತಿರುವ ರೀತಿಯಿಂದ ನನಗೇನೋ ಆಶ್ಚರ್ಯವಾಗದು ಅದು ಹುಟ್ಟಿದ್ದು ಇಂಡಿಯಾದ ದೇಹ ಅಜೀರ್ಣ ಇಲ್ವಲನೆಂಬ ರಕ್ಕಸನು ಬ್ರಾಹ್ಮಣನನ್ನು ಭೋಜನಕ್ಕೆ ಕರೆದು ಅವನು ಊಟವಾದ ಬಳಿಕ ವಾತಾಪಿ ಎಂದು ಕರೆಯುತ್ತಿದ್ದ ವಾತಾಪಿಯು ಬ್ರಾಹ್ಮಣನು ತಿಂದ ಅನ್ನದಲ್ಲಿ ಸೇರಿಕೊಂಡಿರುತ್ತಿದ್ದ ಅಣ್ಣನು ತನ್ನ ಹೆಸರು ಹೇಳಿದ ಕೂಡಲೇ ಬ್ರಾಹ್ಮಣನ ಹೊಟ್ಟೆಯನ್ನು ಸೀಳಿಕೊಂಡು ಹೊರಕ್ಕೆ ಬರುತ್ತಿದ್ದ ಈ ದುಷ್ಟತನವನ್ನು ಕೇಳಿದ ಮೇಲೆ ಅಗಸ್ತ್ಯರು ಒಂದು ದಿನ ಇಲ್ವಲನ ಅತಿಥಿಯಾಗಿ ಬಂದರು ಅವರು ತಮ್ಮ ಕಡೆಯ ತುತ್ತನ್ನು ನುಂಗಿದೊಡನೆಯೇ ವಾಸಾ ವಾತಾಪಿ ದೀರ್ಣೋಭವ ಎಂದರು ಹುಟ್ಟಣಗಿ ಹೋಯಿತು ನಮ್ಮ ದೇಶವನ್ನು ಇಬ್ಬಾಗ ಮಾಡಲು ಕಾರಣರಾದ ನಾಯಕರು ತಾವು ಅಗಸ್ತ್ಯ ಮಹರ್ಷಿಗಳೆಂದು ಭ್ರಾಂತಿ ಇಟ್ಟುಕೊಂಡಿದ್ದರು ಕಂಡಿದರೋ ಹೇಗೋ ಭಾರತ ಮಾತೆಯ ಒಡಲನ್ನು ಒಡೆದದ್ದಾಯಿತು ವಾತಾಪಿ ಮಾತ್ರ ದೀರ್ಣವಾಗಲಿಲ್ಲ ಮಯೂರಧ್ವಜ ವೃತ್ತಾಂತ ಇನ್ನೊಂದು ಪೂರ್ವಕತೆ ಜ್ಞಾಪಕಕ್ಕೆ ಬರುತ್ತದೆ ಧರ್ಮರಾಜನು ಯಾಗ ಮಾಡಲಿಕ್ಕೆಂದು ತನ್ನ ಯಜ್ಞಾಶ್ವವನ್ನು ದಿಗ್ವಿಜಯಕ್ಕಾಗಿ ಕಳುಹಿಸಿದಾಗ ತಾಮ್ರಧ್ವಜ ರಾಜನು ಆ ಕುದುರೆಗೆ ತಡೆಗಟ್ಟಿದನಷ್ಟೆ ತಾಮ್ರಧ್ವಜನು ಮಹಾಶೂರ ಅವನನ್ನು ಯುದ್ಧದಲ್ಲಿ ಅರ್ಜುನನು ಗೆಲ್ಲಲಾರದೆಂದು ಕೃಷ್ಣ ಕಂಡುಕೊಂಡು ಅಲ್ಲಿ ಕಪಟೋಪಾಯವೇ ಯುಕ್ತವಾದದ್ದೆಂದು ನಿಶ್ಚಯಿಸಿದ ಅವನು ಬ್ರಾಹ್ಮಣ ವೇಷದಲ್ಲಿ ತಾಮ್ರಜ್ವಧ್ವಜನ ತಂದೆ ಮಯೂರದ್ವಜ ರಾಜನಲ್ಲಿ ಬಂದ್ ಒಂದು ಬೇಡಿಕೆ ಮಾಡಿದರು ಒಬ್ಬ ಬ್ರಾಹ್ಮಣನ ಮಗನನ್ನು ಒಂದು ಸಿಂಹ ಹಿಡಿಯಿತು ಬ್ರಾಹ್ಮಣನು ಹಂಬಲಿಸಿ ಬೇಡಿದ್ದರಿಂದ ಸಿಂಹಕ್ಕೆ ಮನೆ ಕರಗಿ ಅದು ಮಯೂರಧ್ವಜ ರಾಜನ ದೇಹಾರ್ಥವನ್ನು ಕಂದಂದು ಕೊಟ್ಟರೆ ತಾನು ಬ್ರಾಹ್ಮಣ ಕುಮಾರನನ್ನು ಸಜೀವವಾಗಿ ಹಿಂದಕ್ಕೆ ಕೊಡುವುದಾಗಿ ಹೇಳಿತು ಈ ಬೇಡಿಕೆಯನ್ನು ಸಂತೋಷದಿಂದ ನಡೆಸಿಕೊಡುವುದಾಗಿ ಮಯೂರಧ್ವಜ ರಾಜನು ಹೇಳಿದ ಅದರಂತೆ ಆತನ ಪಟದರಸಿ ಕುಮುಧ್ವಸ್ತಿಯು ಮಗ ತಾಮ್ರಧ್ವಜನು ಮಯೂರಧ್ವಜನ ದೇಹವನ್ನು ತಲೆಯಿಂದ ಕಾಲವರೆಗೂ ಗರಗಸದಿಂದ ಕೊಯ್ದರಂತೆ ಆ ಕಥೆಯ ಈ ಕಥೆಯನ್ನು ಲಕ್ಷ್ಮೀ ಲಕ್ಷ್ಮೀಶ ಕವಿ ಬಹು ಸೊಗಸಾಗಿ ವರ್ಣನೆ ಮಾಡಿದ್ದಾನೆ ಕನ್ನಡ ಜೈಮಿನಿ ಭಾರತದಲ್ಲಿ ಸ್ವಾತಂತ್ರ್ಯ ಪರಿಪಾಕ ಆದರೆ ಕೃಷ್ಣ ಭಗವಂತನಿದ್ದ ಅಲ್ಲಿ ದೇಹದ ಎರಡು ಸೀಲುಗಳನ್ನು ನಮ್ಮ ಕೃಷ್ಣನಲ್ಲಿ ನಾವು ಕೃಷ್ಣನ ಹಾಗೆಂದು ಹೇಳಬಹುದಾದ ಮಹಾಪುರುಷನು ನಮ್ಮ ರಾಜಕೀಯ ರಂಗವನ್ನು ತೊರೆದು ಪೂರ್ವ ಬಂಗಾಳದ ನವಕಾಲಿ ಪ್ರಾಂತದಲ್ಲಿ ದಿಕ್ಕುಗೆಟ್ಟು ಅಲೆದಾಡುತ್ತಿದ್ದ ಮುಸಲ್ಮಾನ್ ಜನರ ಪ್ರೀತಿ ವಿಶ್ವಾಸಗಳನ್ನು ಸಂಪಾದಿಸಬೇಕೆಂದು ಆಗ ನಮ್ಮ ರಾಜಕೀಯ ನಾಯಕರು ಗಾಂಧೀಜಿಯ ಮನೋಗತವೇನೆಂಬುದನ್ನು ಉದ್ದೇಶಪೂರ್ವಕವಾಗಿ ಮರೆತಿದ್ದರು ಹೀಗೆ ಪ್ರಾರಂಭವಾಯಿತು ಸ್ವತಂತ್ರ ಭಾರತದ ಚರಿತ್ರೆ ಫಲಾನುಮಯ ಪ್ರಾರಂಭ ಎಂದು ಕಾಳಿದಾಸನು ಹೇಳಿದ್ದಾನೆ ಊಟ ಸವಿಯಾಗಿದ್ದರೆ ಅಡಿಗೆ ಮಾಡಿದವರು ಎಂತ ಸಮರ್ಥರು ಪಾಕ ಪದಾರ್ಥಗಳನ್ನು ಎಷ್ಟು ಚೆನ್ನಾಗಿ ಆಯಿಸಿದರು ಎಷ್ಟು ಜಾಗರೂಕತೆಯಿಂದ ಪಾಕ ಮಾಡಿದರು ಎಂದು ನಾವು ಊಹಿಸಿಕೊಳ್ಳಬಹುದಂತೆ ಹಾಗೆಯೇ ನಮ್ಮ ಕವಳ ಕಹಿ ಕಹಿಯಾಗಿದ್ದರೂ ಪಚನಕರ್ತರ ಯೋಗ್ಯತೆಯನ್ನು ಪರಿಪಾಕ ಕ್ರಮವನ್ನು ನಾವು ಊಹಿಸಿಕೊಳ್ಳಬಹುದು ಅಂದು ವಿವೇಕ ನಮ್ಮನ್ನು ಬಿಟ್ಟು ಹೋಗಿತ್ತು ತತ್ವದಿಂದ ಜಾರಿ ಅಯುಕ್ತಿಯನ್ನು ನಂಬಿದೆವು ಮುಸಲ್ಮಾನರು ಬೇರೆಯಾದರೆ ಆಗಿಕೊಳ್ಳಲಿ ಇಲ್ಲಿ ನಾವು ನಾವೇ ಇದ್ದುಕೊಂಡು ಎಲ್ಲವನ್ನೂ ನಿರ್ವಹಿಸೋಣ ಎಂದು ನಮ್ಮ ನಾಯಕರು ಅಧಿಕಾರ ಮೋಹಕ್ಕೆ ಮನಸೋತರು ಆದದ್ದೇನು ಹಾವನ್ನು ಹಾಸಿಗೆಯೊಳಕ್ಕೆ ತಂದುಕೊಂಡದ ತಂದುಕೊಂಡಂತಾಯಿತು ಒಂದು ನಡೆದ ಕತೆ ಮೂಗಾಂಡಹಳ್ಳಿಯಲ್ಲಿ ಮಂಕು ಭಟ್ಟರೆಂಬುವರು ಇದ್ದರು ಅವರ ಹಿರಿಯ ಮಗ ರಾಮಭಟ್ಟ ಕಿರಿಯ ಮಗ ಶ್ಯಾಮಭಟ್ಟ ಮಂಕುಭಟ್ಟರು ರಾಮಭಟ್ಟನಿಗೆ ತಮ್ಮ ಸೋದರ ಸೊಸೆಯನ್ನು ತಂದುಕೊಂಡಿದ್ದರು ಆಕೆ ಬಡ ವೈದಿಕರ ಮಗಳು ಶ್ಯಾಮಭಟ್ಟನಿಗೆ ಶಿರಸ್ತೇದಾರರ ಗುಂಡಭಟ್ಟರ ಮಗಳನ್ನು ತಂದುಕೊಂಡಿದ್ದರು ಗುಂಡಭಟ್ಟರು ತಮ್ಮ ಕಡೆಯ ಕಾಲದಲ್ಲಿ ಮಗಳಿಗೆ ಎರಡು ಸಾವಿರ ರೂಪಾಯಿ ಸ್ವತ್ತನು ಸ್ತ್ರೀಧನವಾಗಿ ಕೊಟ್ಟರು ಆಕೆ ಹೆಸರನ್ನು ಗುಂಡಮ್ಮ ಎಂದಿಟ್ಟುಕೊಳ್ಳೋಣ ಗುಂಡಮ್ಮನು ಗಂಡನ ಮನೆ ಸೇರಿದ ಆರು ತಿಂಗಳೊಳಗಾಗಿ ಮಂಕುಭಟ್ಟರು ಪರಂಧಾಮವನ್ನು ಸೇರಿದರು ಆಗ ಅವರ ಪತ್ನಿ ವೆಂಕಮ್ಮನವರ ನಿಧಿ ತಂದೆ ತೀರಿಕೊಂಡ ಬಳಿಕ ಶಾಮಭಟ್ಟನು ಅಣ್ಣನಿಂದ ಬೇರೆಯಾಗಬೇಕ ಬಂತು ಎರಡು ರೂಪಾಯಿ ಇತ್ತಲ್ಲ ಅದು ಕೂಡ ಸಂಸಾರಕ್ಕೆ ಕೊಡಲಿಯಾಯಿತು ಮಂಕು ಭಟ್ಟರ ಮನೆಯಲ್ಲಿ ನಡುವೆ ಗೋಡೆ ಎದ್ದು ಮನೆ ಇಬ್ಬಾಗವಾಯಿತು ಶ್ಯಾಮ ಭಟ್ಟನು ತನ್ನ ಹೆಂಡತಿಯ ಹಣದಿಂದ ಬೇರೊಂದು ಮನೆಯನ್ನು ಕೊಂಡು ಅಲ್ಲಿ ವಾಸ ಮಾಡಲು ಹೊರಟು ಮನೆಯಲ್ಲಿ ತನ್ನ ಭಾಗವನ್ನು ಒಬ್ಬ ತಿಗಳರವನಿಗೆ ಬಾಡಿಗೆ ಕೊಟ್ಟ ತಾಯಿ ವೆಂಕಮ್ಮನಾದರೋ ಮುದುಕ್ಕಿ ಮಡಿಹಿಡಿದ ಮುದುಕ್ಕಿ ಆಕೆ ಹಿರಿಯ ಮಗನೊಡನೆ ಆತನ ಹೆಂಡತಿ ತಮ್ಮ ಸೋದರ ಸೊಸೆ ಯೊಡನೆ ಇದ್ದುಕೊಂಡು ಕಾಲ ತಳ್ಳಬೇಕಾಯಿತು ಆಕೆ ಸ್ನಾನ ಮಾಡಿ ಹಿತ್ತಲ ಕಡೆ ಹಾರ ಹಾಕಿದ್ದ ಮಡಿ ಸೀರೆಯನ್ನು ಬರುವರು ಅಲ್ಲಿ ಹಿಗಳರವನ್ನು ಸಾಕಿಕೊಂಡಿದ್ದ ಕೋಳಿ ಮರಿಗಳು ಹಿಕ್ಕೆ ಹಾಕಿದ್ದದ್ದು ಕಾಲಿಗೆ ಅಂಟುತ್ತಿತ್ತು ಕೋಳಿಯ ಗರಿಗಳು ಕಾಳಿಗೆ ಮೆತ್ತಿಕೊಳ್ಳುತ್ತಿದ್ದವು ಆಗ ಮತ್ತೆ ಬಚ್ಚಲವನೆಗೆ ಹೋಗಿ ತಣ್ಣೀರು ಸ್ನಾನ ಮಾಡಿ ಸೀರೆ ಮಲ್ಲಿಗೆಯಾದದ್ದರಿಂದ ಅದನ್ನು ನೆನೆಸಿ ಒದ್ದೆ ಇಟ್ಟುಕೊಂಡಿರುವರು ಹೀಗೆ ಪದೇ ಪದೇ ಆಗುತ್ತಿದ್ದರಿಂದ ಆಕೆಗೆ ಶೀತ ವ್ಯಾಧಿ ಬರುತ್ತಿದ್ದವು ಇದನ್ನು ನೋಡಿದ ನೆರೆಹೊರೆಯ ಜನ ಶಾಮಬಟ್ಟನನ್ನು ಕಂಡಾಗ ಏನಯ್ಯ ನಿಮ್ಮ ತಾಯಿಗೆ ಇಷ್ಟು ಹಿಂಸೆಯಾಗಿದೆ ನಿನ್ನ ಮನೆಯನ್ನು ಬೇರೆ ಕೊಡಬಾರದೆ ಮುದುಕಿ ಸಾಯುತ್ತಾಳಲ್ಲ ಎಂದಿದ್ದರು ಶ್ಯಾಮ ಈ ಊರಿನವರ ದೂರನು ತಪ್ಪಿಸಿಕೊಳ್ಳಬೇಕೆಂದು ತನ್ನ ಭಾಗದ ಮನೆಯನ್ನು ಒಬ್ಬ ಮುಸಲ್ಮಾನ ಸಾಹೇಬರಿಗೆ ಹಮೀದ್ ಖಾನ್ ಮಾರಿದ ಈಗ ಚೆನ್ನಾಯ್ತಲ್ಲ ಮುದುಕಿಯ ಪಾಡು ಕೋಡಿ ಹಿಕ್ಕಿಯ ಜೊತೆಗೆ ಮಾಂಸದ ವಾಸನೆಯೂ ಸೇರಿತು ಇನ್ನೊಂದು ವಿಚಾರ ವಿಚಾರಕ್ಕೆ ಹೋಗೋಣ ಹುಲಿಯನ್ನು ನೋಡಿ ದೇಶವು ಸ್ವಾತಂತ್ರ್ಯಾಧಿಕಾರವನ್ನು ತಂದುಕೊಂಡದ್ದಾಯಿತಲ್ಲ ಬ್ರಿಟಿಷರು ಒಂದು ಬಾಗಿಲಿಂದ ಬಾಗಿಲಿನಿಂದ ಹೋದರೂ ರಷ್ಯಾವನ್ನು ಇನ್ನೊಂದು ಬಾಗಿಲಿನಿಂದ ಒಳಕ್ಕೆ ನಾವು ರಷ್ಯಾದಂತೆ ಆಗಬೇಕು ರಷ್ಯಾದಲ್ಲಿ ಪಂಚವಾರ್ಷಿಕ ಯೋಜನೆ ಇದೆ ನಮ್ಮಲ್ಲೂ ಅದಾಗಬೇಕು ಪಂಚವಾರ್ಷಿಕವನ್ನು ನಡೆಸಲು ರಷ್ಯದಲ್ಲಿ ಕೇಂದ್ರೀಕೃತವಾದ ರಾಜ್ಯ ಪದ್ಧತಿ ಇದೆ ನಾವು ಅದನ್ನು ಅನುಸರಿಸಬೇಕು ಹೀಗೆ ನಮ್ಮಲ್ಲಿ ಬಂತು ಎರಡು ಹೊಸ ಅಭಿಪ್ರಾಯಗಳು ನಮ್ಮ ಬಂಡವಾಳವನ್ನು ಮೀರಿದ ಯೋಜನೆಗಳು ಕಮ್ಯುನಿಸ್ಟ್ ಸರ್ವಸಾಮಾನ್ಯ ಜನದ ಸರಕಾರದ ಸೌಮ್ಯ